ತಮಾಷೆಯ ತಂಡ ಬಾಲಸರಸ್ವತಿಯವರು ಸಾವಿರದ ಒಂಬೈನೂರ ಎಂಟು ಒಂಬತ್ತರ ಸುಮಾರಿನಲ್ಲಿ ಆರ್ಕಾ ಶ್ರೀನಿವಾಸ ಚಾರ್ಲೂರ್ ರಸ್ತೆಯಲ್ಲಿ ನವರತ್ನ ಅಂಡ್ ಸನ್ಸ್ ಅವರ ಮುದ್ರಣ ಶಾಲೆ ಇತ್ತು ನನಗೂ ನವರತ್ನದವರಿಗೂ ಸ್ನೇಹವಿದ್ದ ಕಾರಣ ಕಾರಣದಿಂದ ನಾನು ಪ್ರತಿ ಅಲ್ಲಿ ಕೊಂಚ ಹೊತ್ತು ಇರುವುದು ವಾಡಿಕೆಯಾಗಿತ್ತು ಆಗ ಅಲ್ಲಿಗೆ ಬರುತ್ತಿದ್ದವರಲ್ಲಿ ಒಬ್ಬರು ವಿದ್ವಾನ್ ವೆಂಕಟಾಚಾರ್ಯರು ಇವರು ವಿಶ್ವ ಪತ್ರಿಕೆಯ ಸಂಪಾದಕರಾಗಿದ್ದ ಶ್ರೀಮಾನ್ ತಿರುಮಲೈ ತಾತಾಚಾರ್ಯ ಶರ್ಮಾರವರ ಚಿಕ್ಕಪಂದಿರು ವೆಂಕಟಾಚಾರ್ಯರು ವೆಂಕಟಾಚಾರ್ಯರು ಆ ಕಾಲದಲ್ಲಿ ಉಪಾಧ್ಯಾಯರಾಗಿದ್ದದ್ದು ಮಾತ್ರವಲ್ಲದೆ ಕನ್ನಡದಲ್ಲಿ ಒಂದೆರಡು ನಾಟಕಗಳನ್ನು ಬರೆದಿದ್ದರು ಆ ನಾಟಕಗಳನ್ನು ಅಚೀವ್ ಮಾಡಿ ಅಚ್ಚು ಮಾಡಿಸುವುದಕ್ಕಾಗಿ ಅವರು ನವರತ್ನ ಪ್ರಸಿಗೆ ಬರುತ್ತಿದ್ದರು ಆಗ ಅವರಿಗೂ ನನಗೂ ಪರಿಚಯವಾಯಿತು ವೆಂಕಟಾಚಾರ್ಯರು ಬರೆದಿದ್ದ ನಾಟಕಗಳ ಹೆಸರು ನನಗೆ ಮರೆತು ಹೋಗಿದೆ ಒಂದು ಬಹುಶಃ ಚಂದ್ರಕಲಾ ಎಂಬುದು ಅದು ಕೃಷ್ಣಗೋಪಿ ಪ್ರಕರಣ ಅದರ ಪ್ರಸ್ತಾವನೆಯಲ್ಲಿ ಶಾಂತಾನಂದ ಮೌನಿ ಎಂಬ ಕಾಂತಾಮಣಿಯಿಂದ ವಿರಚಿತವಾದ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 ಗುರುಮೂರ್ತಿ ನಾಯ್ಕ ಎಂಬ ಪಾಳೆಯಗಾರ ಅವರು ಬರದ ಚಿತ್ರ ಪ್ರಬಂಧ ಕವಿತ್ವವನ್ನು ನಾನು ನೋಡಿದ್ದೇನೆ ಒಂದು ವ್ಯಾಖ್ಯಾನ ಒಂದು ದಿನ ಮಧ್ಯಾನ ನಾನು ವೆಂಕಟಾಚಾರ್ಯರ ಮನೆಗೆ ಹೋದೆ ಆಗ ಅವರು ಮಾಮೂಲ್ಪೇಟೆಯಲ್ಲಿದ್ದಾರೆಂದು ಅಧ್ಯಾಪಕ ಕರ್ನಾಟಕ ಪತ್ರಿಕೆ ನಡೆಯುತ್ತಿತ್ತು ಅದರ ಅಚ್ಚಿನ ಸ್ಥಳ ಸ್ಥಿತಿ ಗುಂಡೋಪಂತರ ಮನೆಯಲ್ಲಿದ್ದ ಐರಿಶ್ ಪ್ರೆಸ್ ಎಂದು ಹೇಳಿದೆ ಮಧ್ಯಾಹ್ನ ಕಂಪಾಸಿಟರುಗಳು ಹನ್ನೆರಡು ಗಂಟೆಗೆ ಊಟಕ್ಕೆ ಹೋದಾಗ ಅವರು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 ಅದೇನು ಅಷ್ಟು ರುಚಿ ಹೇಗಿದೆ ಅಂತೀರಿ ಒಳ್ಳೆ ಬ್ರಾಂದಿ ಇದ್ದ ಹಾಗೆ ಜುರ್ರೋ ಹಾಗೆ ಇದು ಫಕತ್ ಬ್ರಾಂದಿ ಬ್ರಾಂದಿ ಹೇಗಿರುತ್ತೆ ನೀವು ಅದರ ರುಚಿ ಬಂದಿರ ಅಮೃತ ಅಮೃತ ಅಂತ ಪೂರ್ವಿಕರು ಅಂತ ಅಮೃತ ಅಂತಾರಲ್ಲ ಅವರು ಅಮೃತ ಕಂಡಿದ್ದರೆ ಅಮೃತ ಕಂಡಿದ್ದರೆ ಏಕೆ ಮೃತರಾದರು ಅಮೃತವೆಂಬುದು ಬಹು ರುಚಿ ಎಂದಷ್ಟೇ ಅಲ್ಲವೇ ಅವರ ಅಭಿಪ್ರಾಯ ಹಾಗೆಯೇ ನಾನು ಬ್ರಾಂದಿ ಎಂದದ್ದು ಅದೊಂದು ಪ್ರಶಸ್ತಿ ವಾಚಕ ಇದು ಒಂದು ಸಣ್ಣ ಸ್ಯಾಂಪಲ್ ಮಾದರಿ ಇಂಥ ಚರ್ಚೆಗಳು ವ್ಯಾಖ್ಯಾನಗಳು ದಿನ ದಿನವೂ ಆಗುತ್ತಿದ್ದವು ಮುದ್ದೆಯವರು ಆ ಸುಮಾರಿನಲ್ಲಿ ನಾನು ಕನಕಾಲಂಕ ಎಂಬ ಕನ್ನಡ ನಾಟಕವನ್ನು ಬರೆದಿದೆ ಅದು ಟೆನಿಸನ್ ಕವಿಯ ದಿಕ್ಕಾಪ್ ಎಂಬ ಸಣ್ಣ ನಾಟಕದ ಭಾವಾನುವಾದ ಅದನ್ನು ನಾಟ್ಯ ರಂಗದ ಮೇಲೆ ನಡೆಸಬೇಕೆಂದು ವೆಂಕಟಾಚಾರ್ಯರು ಬಹು ಮೆಹನತ್ತು ಮಾಡಿದರು ಈ ಉದ್ದೇಶಕ್ಕಾಗಿ ಅವರು ನನ್ನನ್ನು ಹಿಂದಿಟ್ಟುಕೊಂಡು ನಟ ನಟಿಯರನ್ನು ಒದಗಿಸಿಕೊಳ್ಳಲು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 ಕಾರವಾಗುವುದೆಂದು ನಾನು ಸೂಚಿಸಿದೆ ಅದರಂತೆ ರವಿವರ್ಮ ಪ್ರಶ್ನಲ್ಲಿ ಅಚ್ಚಾದರ್ಶಿ ಶಾರದ ಚಿತ್ರದ ಪ್ರತಿಗಳು ಅನೇಕ ವರ್ಷಗಳ ಕಾಲ ಪ್ರಚಾರದಲ್ಲಿದ್ದವು ನಾನು ಅದನ್ನು ನೂರಾರು ಮನೆಗಳಲ್ಲಿ ನೋಡಿದ್ದೇನೆ ಬುದ್ಧಯ್ಯನವರು ಜಾತಿಯಿಂದ ಚಿತ್ರಕಾರರು ಸರಸಿಗಳು ಸಾಹಿತ್ಯ ಅಭಿಮಾನಿಗಳು ಅವರು ವೆಂಕಟಾಚಾರ್ಯರು ಸಹ ಆಲೋಚನೆ ಮಾಡಿ ನನ್ನ ಕನಕಾಲಂಕ ನಾಟಕಕ್ಕೆ ಒಂದು ಮುಖಚಿತ್ರವನ್ನು ಹಾಕಬೇಕೆಂದು ಸಂಕಲ್ಪಿಸಿ ಅದಕ್ಕಾಗಿ ಯಾವನೋ ನಾಟಕದ ಹುಡುಗನಿಗೆ ಸ್ತ್ರೀ ವೇಷ ಹಾಕಿ ಆ ವ್ಯಕ್ತಿಯ ಫೋಟೋಗ್ರಾಫನ್ನು ಮುದ್ದಯ್ಯನವರ ಸ್ಟುಡಿಯೋದಿಂದ ಕೊಟ್ಟದ್ದು ನನಗೆ ಚೆನ್ನಾಗಿ ನೆನಪಿದೆ ಅದು ಪರಿಶುದ್ಧವಾದ ಸ್ನೇಹದ ಉಪಕಾರ ಮುದ್ದಯ್ಯನವರ ಸ್ಟುಡಿಯೋ ಚಿಕ್ಕಪೇಟೆಯಲ್ಲಿ ಹಾಗೆ ರೈಲ್ವೆ ಇಲಾಖೆಯ ಔಟ್ ಸ್ಟೇಷನ್ ಡಿಪೋ ಇದ್ದ ಮಹಡಿಯ ಮೇಲೆ ಇತ್ತೆಂದು ನನ ಜ್ಞಾಪಕ ಮುದ್ದಯ್ಯನವರು ಸಾಧು ಸಜ್ಜನರು ಒಳ್ಳೆಯ ಫೋಟೋಗ್ರಾಫರ್ ಬಾಲ ಸರಸ್ವತಿಯವರು ಆರ್ಕಾ ಶ್ರೀನಿವಾಸಾಚಾರ್ಯ ರಸ್ತೆಯಲ್ಲಿ ನವರತ್ನ ಪ್ರೆಸ್ ಇತ್ತೆಂದು ಅಲ್ಲಿ ವೆಂಕಟಾಚಾರ್ಯರು ನಾನು ಸೇರುತ್ತಿದ್ದೆಂದು ಮೇಲೆ ಹೇಳಿದ್ದೇನೆ ಆ ಪ್ರೆಸ್ಗೆ ಸಮೀಪದಲ್ಲಿ ಸೆಂಟ್ರಲ್ ಮೊಹಮಡನ್ ಅಸೋಸಿಯೇಷನ್ ಕಟ್ಟಡದ ದಕ್ಷಿಣ ಪಾರ್ಶ್ವದ ಒಂದು ಮನೆಯಲ್ಲಿ ವಿದ್ವಾನ್ ಬಾಲ ಬಾಲ ಸರಸ್ವತಿಯವರಿದ್ದರು ಇವರು ವೆಂಕಟಾಚಾರ್ಯರು ಗಾಢ ಸ್ನೇಹಿತರು ಆದ್ದರಿಂದ ವೆಂಕಟಾಚಾರ್ಯನ್ನು ಬಾಲಸರಸ್ವಿ ಸರಸ್ವತಿಗಳ ಮನೆಗೆ ಕರೆದುಕೊಂಡು ಹೋಗಿ ಅವರ ಪರಿಚಯ ಮಾಡಿಸಿಕೊಟ್ಟರು ಬಾರ ಬಾಲಸರಸ್ವತಿಗಳು ಸ್ಕೂಲ್ ಮಾಸ್ಟರ್ ಆಗಿದ್ದರು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 ದಮ್ಮುಡಿಯಗಲದ ಕುಂಕುಮದ ಬಟ್ಟು ಅಡ್ಡಡ್ಡವಾಗಿ ತಲೆಯ ಮೇಲೆ ಒಂದೊಂದು ವೇಳೆ ಸೊಟ್ಟ ಸೊಟ್ಟೆ ಕೋರೆ ರುಮಾಲು ಔತರೆಯ ರೀತಿಯದು ಇಷ್ಟರ ಹೊರತು ಮಿಕ್ಕ ಎಲ್ಲ ಇದರರಂತೆ ಆಸಾಮಿಯಲ್ಲಿ ಆಡಂಬರ ಡೌಲು ಏನೂ ಇರಲಿಲ್ಲ ಆದರೆ ಮುಖದ ಮೇಲೆ ಮಾತಿನಲ್ಲಿ ಚಾಕಚಕ್ಯ ತಲೆಯ ಬೇಕೆಂಬ ಕುತೂಹಲ ಕಾಣಬರುತ್ತಿತ್ತು ಕಣ್ಣುಗಳು ತೀಕ್ಷ್ಣ ಮುಖದಲ್ಲಿ ಒಂದೊಂದು ಕ್ಷಣಕ್ಕೊಂದೊಂದು ಭಂಗಿ ಬಲಗೈಯಲ್ಲಿ ನಸ್ಯದ ಚಿಟಿಕಿ ಹಿಡಿದಂತೆ ತರ್ಕ ಮುದ್ರಿಕೆ ಆದರೆ ಅವರು ನಸ್ಯ ಹಾಕುತ್ತಿರಲಿಲ್ಲ ಬಟ್ಟೆಗಳ ಆಡಂಬರವಿಲ್ಲ ಕೊಂಚ ಮಾಸಿ ನಲುಗಿದ ಬಟ್ಟೆಗಳು ಮಾತು ಮಾತ್ರ ಬಲು ಸೊಗಸು ಅದರಲ್ಲಿ ಚಮತ್ಕಾರ ಹಾಸ್ಯ ತುಂಬಿರುತ್ತಿತ್ತು ಸಂಸ್ಕೃತದಲ್ಲಿ ಅವರಿಗೆ ಸಮಾನವಾಗಿ ಸರಸರನೆ ಉಚಿತ ಪದಗಳಿಂದ ಮಾತನಾಡುತ್ತಿದ್ದವರನ್ನು ಇನ್ನು ಯಾರನ್ನೂ ನಾನು ಕಾಣಿ ಅದರಲ್ಲೂ ತರ್ಕಕ್ಕೆ ಕುಳಿತಿದ್ದರೆ ಅವರು ಸಂಸ್ಕೃತವಾಣಿ ನದಿ ಪ್ರವಾಹದ ಪ್ರವಾಹ ರೂಪದಲ್ಲಿ ಬರುತ್ತಿತ್ತು ಒಂದು ಸಾರಿ ವಿದ್ಯಾ ಇಲಾಖೆಯ ಡೆಪ್ಯೂಟಿ ಇನ್ಸ್ಪೆಕ್ಟರ್ ಜನರಲ್ ಸಿ ಕೃಷ್ಣರಾಯರೊಡೆ ನಾನು ಮಾತನಾಡುತ್ತಿದ್ದಾಗ ಬಾಲ ಸರಸ್ವತಿಗಳ ಪ್ರಸ್ತಾವ ಬಂದಿತು ಕೃಷ್ಣರಾಯರು ಕಣ್ಣಗಲಿಸಿ ಹೇಳಿದರು ಒಳ್ಳೆಯ ಪ್ರಚಂಡನಪ್ಪ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 ಬಾಲ ಸರಸ್ವತಿಗಳು ಸಂಸ್ಕೃತ ವ್ಯಾಕರಣದಲ್ಲಿ ಹೆಚ್ಚು ಪರಿಶ್ರಮ ಮಾಡಿದವರು ಅವರಿಗೆ ಕಾವ್ಯ ಪರಿಚಯ ವಿಸ್ತಾರವಾಗಿತ್ತು ಅವರು ಸ್ವತಂತ್ರವಾಗಿ ಪ್ರಾಸ್ತಾವಿಕವಾಗಿ ಪದ್ಯ ರಚನೆ ಮಾಡಿ ಹೇಳುತ್ತಿದ್ದುದು ಉಂಟು ಅವರು ಉದಾಹರಿಸುತ್ತಿದ್ದ ಪದ್ಯಗಳಲ್ಲಿ ಅವರ ಸ್ವಂತದ್ದು ಯಾವುದು ಇತರರದ್ದು ಯಾವುದು ಎಂದು ತಿಳಿಯುವುದು ಕಷ್ಟ ಸಾಧ್ಯವಾಗಿತ್ತು ನಾನು ಅವರಲ್ಲಿ ಸಂಸ್ಕೃತ ವ್ಯಾಕರಣ ಪಾಠ ಮಾಡಬೇಕೆಂದು ಇಷ್ಟಪಟ್ಟು ಅವರನ್ನು ಕೇಳಿಕೊಂಡೆ ಅವರು ಪರಮೋತ್ಸಾಹದಿಂದ ಓಹೋ ದಿನಾ ಪ್ರಕರಣ ಮಾಡಿಬಿಡೋಣ ಎಂದರು ಆದರೆ ಒಂದು ಪ್ರಕರಣವೂ ಸು ನಡೆಯಲಿಲ್ಲ ಪಾಠಕ್ಕೆ ಪ್ರಾರಂಭ ಮಾಡಿದ ನಾಲ್ಕೈದು ನಿಮಿಷಗಳಲ್ಲಿ ಯಾವುದೋ ವಿಷಯಾಂತರ ಪ್ರಸ್ತಾವ ಬರುವುದು ಮಾತು ಅತ್ತ ತಿರುಗುವುದು ಅಂದಿನ ಪಾಠ ಅಲ್ಲಿಗೆ ನಿಂತು ಹೋಗುವುದು ಹೀಗೆ ಹದಿನೈದು ಇಪ್ಪತ್ತು ಸಲ ಆದ ನಾನು ಪಾಠದ ಅಲ್ಲಿಗೆ ಬಿಟ್ಟೆ ನಮ್ಮ ಗುರುಗಳು ಬಾಲ ಸರಸ್ವತಿಯವರು ಆಗಾಗ ಸ್ನಾನ ಮಾಡುತ್ತಿದ್ದುದುಂಟೆಂದು ತೋರುತ್ತದೆ ಬಟ್ಟೆಗಳನ್ನು ಒಗೆದ್ದನ್ನು ಮಾತ್ರ ನಾನು ಕಾಣೆ ಎರಡು ತಿಂಗಳಿಗೋ ಮೂರು ತಿಂಗಳಿಗೋ ಸಾರಿ ಸುತ್ತಮುತ್ತ ಇದ್ದವರಾದ ರಾರಾದರೂ ಮಾಸಿದ ಬಟ್ಟೆಗಳನ್ನು ಅಗಸನಿಗೆ ಕೊಟ್ಟರೆ ಉಂಟು ಇಲ್ಲದಿದ್ದರೆ ಇಲ್ಲ ಒಂದೊಂದು ದಿನ ಅವರಿಗೆ ತೋರುದು ಬಟ್ಟೆಗಳೆಲ್ಲ ಯಾಕೋ ಕೊಳೆಯಾಗಿದೆ ಎನ್ನುವರು ನಮ್ಮಲ್ಲಿ ಯಾರನ್ನಾದರೂ ಜೊತೆಯಲ್ಲಿ ಕರೆದುಕೊಂಡು ಹೋಗಿ ಐದಾರು ಜೊತೆ ದೋತ್ರಗಳನ್ನು ತರುವರು ಇನ್ನೇನಪ್ಪಾ ಆರು ತಿಂಗಳು ಬಟ್ಟೆ ಆಯ್ತಲ್ಲ ಆ ಆರು ಬಟ್ಟೆಗಳನ್ನು ಒಂದಾದ ಮೇಲೆ ಒಂದರಂತೆ ಹುಟ್ಟು ಮುಗಿಸುವರು ಅವುಗಳಲ್ಲಿ ಒಂದಾದರೂ ನೀರನ್ನು ಕಂಡಿದ್ದಿಲ್ಲ ಅಷ್ಟರಲ್ಲಿ ಹಿಂದಾದರೊಂದು ದಿನ ಸಭೆಗೋ ಯಾರನ್ನೋ ದೊಡ್ಡ ಮನುಷ್ಯರನ್ನು ನೋಡುವುದಕ್ಕೂ ಹೋಗಬೇಕಾದ ಸಂದರ್ಭ ಬಂದಾಗ ಯಾವ ಪಂಚೆ ಉಡಬೇಕು ಎಂಬ ಪ್ರಶ್ನೆ ಬರುವುದು ಆಗ ಉಟ್ಟು ಕೊಳೆಯಾಗಿತ್ತೆಂದು ಒಂದು ಕಡೆ ಒಟ್ಟು ಹಾಕಿದ್ದ ಪಂಜಗಳನ್ನೆಲ್ಲಾ ತಂದು ವರಸೆಯಾಗಿ ಗುಡ್ಡೆ ಹಾಕಿ ಆ ಗುಡ್ಡೆ ಸಾಲಿನ ಎದುರಿಗೆ ನಿಂತು ಇದರಲ್ಲಿ ತೀರಾ ಕೊಳೆಯಾದದ್ದು ಯಾವುದು ಎಂದು ಹುಡುಕಿ ಕೊಳೆಯಾದದ್ದನ್ನೆತ್ತಿ ಅದು ಚೊಕ್ಕಟವಾದದ್ದೆಂದು ಧರಿಸಿಕೊಳ್ಳುವುದು ಗೋಷ್ಠಿ ವೆಂಕಟಾಚಾರ್ಯರು ಬಾಲ ಸರಸ್ವತಿಗಳು ವಿದ್ವಾನ್ ಗೋಪಾಲಯ್ಯನವರು ಇನ್ನೊಬ್ಬ ಪಂಡಿತರು ಅವರಿಗೂ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 ಅದು ವಿಷಯ ರಾಜಕೀಯವೋ ಆಗಾಗ ಬರುತ್ತಿದ್ದ ದುಡ್ಡು ಅಪರಾಹ್ನ ವಿನೋದ ಸಾವಿರದ ಒಂಬೈನೂರ ಮೂರರಿಂದ ಹತ್ತರ ಸುಮಾರಿನಲ್ಲಿ ಚಿಕ್ಕಪೇಟೆಯಿಂದ ಮುನಿಸಿಪಲ್ ಪಾರ್ಟಿಗೆ ತಿರುಗುವ ಮೂಲೆಯಲ್ಲಿರುವ ಕಟ್ಟಡದಲ್ಲಿ ಕೆಎಸ್ ಕೃಷ್ಣಯ್ಯರ್ ಅವರ ಐರೀಷ್ ಪ್ರೆಸ್ ಆಗ ಆ ಪ್ರೆಸ್ಸಿನಲ್ಲಿ ಮೈಸೂರು ಟೈಮ್ಸ್ ಎಂಬ ಇಂಗ್ಲಿಷ್ ವಾರಾರ್ಧ ಪತ್ರಿಕೆ ಅಚ್ಚಾಗುತ್ತಿತ್ತು ನಾನು ಆ ಪತ್ರಿಕೆಯ ಸಹಾಯ ಸಂಪಾದಕನಾಗಿದ್ದೆ ಕಾರಣದಿಂದ ಪ್ರತಿದಿನವೂ ಅಲ್ಲಿರುತ್ತಿದ್ದೆ ಆ ಕಟ್ಟಡ ವಿಸ್ತಾರವಾದದ್ದು ಅದರ ಹಿತ್ತಲ ಕಡೆ ಬಯಲಿತ್ತು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 ವರು ಕಾಲಟಿ ಇಂದ ಹಿಂತಿರುಗುತ್ತಾ ಮಾರ್ಗವಶಾತ್ ಬೆಂಗಳೂರಿಗೆ ಬಂದಾಗ ನಾನು ಮೂರು ನಾಲ್ಕು ಸಂಸ್ಕೃತ ಪದ್ಯಗಳನ್ನು ಹೊಸದಿದ್ದೆ ಆ ಪದ್ಯಗಳನ್ನು ಮೇಲೆ ಹೇಳಿದ ಮಿತ್ರರು ಮೆಚ್ಚಿಕೊಂಡು ಅಚ್ಚುಮಾ ಆಡಿಸತಕ್ಕದ್ದೆಂದು ನಿರ್ಧರಿಸಿದರು ಅವರೆಲ್ಲಾ ಸಂಸ್ಕೃತ ಪಂಡಿತರಾಗಿದ್ದರಿಂದ ನಾನು ಅದಕ್ಕೆ ಹಿಗಿದೆ ಪದ್ಯಗಳನ್ನು ಅಚ್ಚು ಮಳೆ ಪ್ರೆಸಿಗೆ ಕೊಟ್ಟದಾಯಿತು ನಾವು ಮನೆಗಳಿಗೆ ಹಿಂತಿರುಗಿದೆವು ಆಗ ಸುಮಾರು ಹನ್ನೊಂದು ಗಂಟೆ ಅಚ್ಚಿನವರು ಮಳೆ ಜೋಡಿಸಿ ಪ್ರೂಫ್ ತೆಗೆದು ಇರಿಸಿದ್ದರು ನಾವು ಮಧ್ಯಾಹ್ನ ನೋಡಲಿಕ್ಕಾಗಿ ಅಷ್ಟರಲ್ಲಿ ಆ ಪ್ರೆಸಿಗೆ ವಿದ್ವಾನ್ ದೊಡ್ಡಬೆಲೆ ನಾರಾಯಣ ಶಾಸ್ತ್ರಿಗಳು ಇವರ ವಿದ್ಯಾನಂದ ಮಾಸಪತ್ರಿಕೆ ಅಲ್ಲಿ ಅಚ್ಚಾಗುತ್ತಿತ್ತು ಅದರ ಪ್ರೂಫ್ ನೋಡಲು ಅವರು ಅಲ್ಲಿಗೆ ಬಂದರು ಅಲ್ಲಿದ್ದ ಪ್ರೂಫನ್ನು ಕೈಗೆ ತೆಗೆದುಕೊಂಡು ಶಾಸಿಗಳು ತಿದ್ದಲು ಹೊರಟರಂತೆ ಕೆಲಸಗಾರರು ಕೇಳಿದಾಗ ಈತ ನಮ್ಮ ಹುಡುಗ ಎಂದು ವಿವರಣೆ ಕೊಟ್ಟು ತಿದ್ದಿದರು ನನ್ನ ಪ್ರತಿ ಇದ್ದದ್ದು ಹೀಗೆ ಜಯಶಂಕರ ಜಯಶಂಕರ ಗುರುಶೇಖರ ಭಗವಾನ್ ಇದನ್ನು ಶಾಸಿಗಳು ತಿದ್ದದು ಹೀಗೆ ಜಯ ಶಂಕರ ಜಯಶಂಕರ ವರದೇಶಿಕ ಭಗವಾನ್ ಆ ಮಧ್ಯಾಹ್ನ ಬಾಲಸರಸ್ವತಿಯರು ವೆಂಕಟಾಚಾರ್ಯರು ಮೊದಲಾದ ಸ್ನೇಹಿತರು ನಾನು ನಿರೀಕ್ಷಿಸಿಕೊಂಡಿದ್ದಂತೆ ಪ್ರಸಿಗೆ ಬಂದರು ಆ ಪ್ರೂಫ್ ಅನ್ನು ನೋಡಿದರು ನನ್ನ ಕಡೆಗೆ ತಿರುಗಿ ಕೇಳಿದರು ನೀನು ಮಾಡಿದೆಯಾ ಈ ಬದಲಾವಣೆಯನ್ನು ಅದು ನನ್ನ ಕೆಲಸವಲ್ಲ ದೊಡ್ಡ ಬೆಲೆ ಇಲ್ಲಿಗೆ ಬಂದಿದ್ದರಂತೆ ಅವರು ನೋಡಿ ಹಾಗೆ ತಿದ್ದಿದ್ದಾರೆ ಇದ್ದುಕೊಳ್ಳಲಿ ಇದ್ದುಕೊಳ್ಳಲಿ ಅದಕ್ಕೆ ಇರತಕ್ಕದ್ದೇ ಅಲ್ಲ ನೀವು ಸುಮ್ಮನೆ ಕೂಡಿ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 ಇವರ ಕೈಗೆ ಸಿಕ್ಕಿದರೆ ನಾನು ಬದುಕಿದೆಯೇನೆ ಇವರನೇ ಕುರಿತ ಹೇಳಿದರು ನಾನು ಪದೇಗಳನ್ನು ಓದಿದೆ ಎಲ್ಲ ಚೆನ್ನಾಗಿತ್ತು ಆದರೆ ಗುರುಶೇಖರ ಭಗವಾನ್ ಎಂದು ಒಂದೆಡೆ ವಡೆದರೆ ಅಭಾಸವಾಗುತ್ತದೆ ಯತಿಸ್ತಾನ ಶೇ ಆದ ಬರಬೇಕಾಗಿದೆ ಎಲ್ಲ ಅದಕ್ಕಾಗಿ ತಿದ್ದಿದೆ ವೆಂಕಟಾಚಾರ್ಯರು ಬಾಲ ಸರಸ್ವತಿಗಳು ಕಣ್ಣುಗಳನ್ನು ವಿಕಟ ಮಾಡಿ ಇನ್ನೇನು ತಿದ್ದಾವಣೆ ವರದೇಶಿಕ ಭಗವಾನ್ ಎಂದರೆ ಹೇಗೆ ಸರಿ ಹೋಗುತ್ತದೆ ಶಂಕರಾಚಾರ್ಯರು ಸಿಕ್ಕರೆ ಹೀಗೆಲ್ಲ ಆರ್ಭಟಿಸಿದರು ನಾನು ಎರಡು ಪಕ್ಷಗಳವರಿಗೂ ಕಾಲು ಮುಟ್ಟಿ ನಮಸ್ಕಾರ ಮಾಡಿ ವಿವಾದವನ್ನು ಅಲ್ಲಿಗೆ ಬಿಡಬೇಕೆಂದು ಕೇಳಿಕೊಂಡೆ ನಾರಾಯಣ ಶಾಸ್ತ್ರಿಗಳು ಇದೇನಪ್ಪ ಇವರು ಇಂದ್ರಜಿತ್ತು ಕಾಳಗಕ್ಕೆ ಬರುವ ಹಾಗೆ ಬರುತ್ತಾರಲ್ಲ ನನ್ನ ಯೋಗ ಚೆನ್ನಾಗಿತ್ತು ಸದ್ಯ ಪ್ರಾಣ ತೆಗೆಯಲಿಲ್ಲ ಆಮೇಲೆ ನಗು ನನ್ನ ಮನಸ್ಸಿನಲ್ಲಿ ಕೊಂಚ ಶಂಕೆ ಉಳಿದುಕೊಂಡಿದ್ದರಿಂದ ಬ್ರಹ್ಮಶ್ರೀ ಚಪ್ಪಲ್ಲಿ ವಿಶ್ವೇಶ್ವರ್ಯ ಶಾಸ್ತ್ರಿಗಳವರಿಗೆ ಪದ್ಯ ತೋರಿಸಿ ತೋರಿಸಿ ಹೇಳಿದೆ ಅವರು ಗಟ್ಟಿಯಾಗಿ ನಕ್ಕು ತಮ್ಮ ಮಗ ಕಾಶಿಪತಿ ಶಾಸ್ತ್ರಿಯನ್ನು ಶಿಷ್ಯ ಸುಂದರಶಾಸ್ತ್ರಿಗಳನ್ನು ಕರೆದು ಓದಿ ಹೇಳಿ ಗುರು ಗುರುಶೇಖರ ಲೆಸ್ಸನ್ ಲೆಸ್ಸುಂದೇ ಎಂದರು ಇಂತಹ ಪ್ರಸಂಗಗಳು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 ಆರ್ಯಾವೃತ್ತಗಳಲ್ಲಿ ಬರೆಯ ಬರೆಯ ಹೊರಟಿದ್ದೆ ಬಾಲ ಸರಸ್ವತಿಗಳಿಗೆ ಬಂಗಾಳಿ ಭಾಷೆ ಚೆನ್ನಾಗಿ ಬರುತ್ತಿತ್ತು ಅವರು ನನ್ನ ಗೀತದ ಕೆಲಸಕ್ಕೆ ತುಂಬಾ ಪ್ರೋತ್ಸಾಹ ಕೊಟ್ಟರು ನಾನು ರಾಜಾ ರಾಮಮೋಹನ್ ರಾಯ್ ಅವರನ್ನು ಕುರಿತು ಒಂದು ಪುಸ್ತಕವನ್ನು ಬರೆದು ಅಚ್ಚು ಮಾಡಿಸಿದೆ ಅದನ್ನು ಬಾಲ ಸರಸ್ವತಿಗಳು ನೋಡಿ ಹೀಗೆ ಬರೆದರು ರಾಮಮೋಹನ ರಾ ಕರ್ನಾಟಕ ಭಾಷೆಯ ವರ್ಣಿತಂ ಚಾರು ಚಾರಿತ್ರೀಕ್ಷಿತಂ ಕಥನಾಕಾರಿತ್ರ ವರ್ಣಿತ ನಾನಪೇಕ್ಷ ಉಪಕ್ರಮೋಪಸಂಹಾರಕ್ರಮಸ್ತು ಸತ ಸರ್ವೈರಪ್ಪ್ಯ ಪ್ರಬೋದೊಯ್ಯ ವಿಶೇಷ ಮಹಾತ್ಮನೋ ಯಾಂತಿ ಗುಣಾಲೋಕೋತ್ತೋತ್ತರ ಮಹಾಪುರುಷ ಸಂರಂಭಯ ಪರಂ ಜೀವನೋಪಾಯ ಗಳ ಕಡೆಕಡೆಯ ದಿನಗಳು ಅಷ್ಟೇನೂ ಸಂತೋಷಮಯವಾಗಿರಲಿಲ್ಲ ಅವರು ಸಾಹಸಿಗಳು ಏನೇನೋ ದೊಡ್ಡ ದೊಡ್ಡ ಕೆಲಸಗಳನ್ನು ಮಾಡಬೇಕೆಂದು ಸಂಕಲ್ಪವಿಟ್ಟುಕೊಂಡಿದ್ದರು ಅನೇಕ ಪತ್ತೆದಾರಿ ಕಥೆಗಳನ್ನು ಬರೆದು ಪ್ರಕಟಿಸಿದರು ದುಷ್ಟ ಚತುಷ್ಟಯ ಹೆಂಗಸು ಎಂದರೆ ಹೆಂಗಸು ಇತ್ಯಾದಿ ಇವು ಒಳ್ಳೆಯ ಸ್ವಾರಸ್ಯ ಕತೆಗಳು ಚೆನ್ನಾಗಿ ಮಾರಾಟವೂ ಆಯಿತು ಆದರೂ ಅವುಗಳ ಗುಣಕ್ಕೆ ತಕ್ಕ ಪ್ರತಿಫಲ ಬರಲಿಲ್ಲ ಬಾಲ ಸರಸ್ವತಿಗಳು ಬಹುಜನರ ಮೆಚ್ಚುಗೆ ಪಡೆದಿದ್ದರಾದ್ದರಿಂದ ಅವರ ಒಂದು ಪ್ರಯತ್ನವು ರೂಪಕ್ಕೆ ಬಂತು ಅದು ಗ್ರಂಥ ವ್ಯಾಖ್ಯಾನ ಮುದ್ರಣಾಲಯ ಅಲ್ಲಿ ಅವರು ಅನೇಕ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 ಮನಸ್ಸು ಕುಗ್ಗಿದವನಾಗಿದ್ದು ನಮ್ಮ ಕಷ್ಟಗಳನ್ನು ನಿರಾಶೆಗಳನ್ನು ಕುರಿತು ಮಾತನಾಡಿಕೊಂಡೆವು ಆಗ ಬಾಲ ಸರಸ್ವತಿಗಳು ಹೀಗೆ ಹೇಳಿದರು ಏನಯ್ಯ ಆ ಹೊತ್ತು ಎಷ್ಟೋ ವರ್ಷಗಳ ಹಿಂದೆ ದಿನದಿನವೂ ಮಠಮಠ ಮಧ್ಯಾಹ್ನ ಆ ಕೊಳದಲ್ಲಿ ನಿಂತುಕೊಂಡು ಮಾತನಾಡಿಕೊಳ್ಳುತ್ತಿದ್ದನ್ನು ಮರೆತೆಯಾ ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ಎಂದು ಪ್ಲಾನ್ ಹಾಕಿದೆವಲ್ಲ ಹೀಗೆ ಮಾಡಿದರೆ ಹಾಗಾಗುತ್ತದೆ ಹಾಗೆ ಮಾಡಿದರೆ ಹೀಗಾಗುತ್ತದೆ ಎಲ್ಲ ಕಟ್ಟಿದೆವಲ್ಲ ಮನಸ್ಸಿನ ಉಪ್ಪರಿಗೆಗಳನ್ನ ಈ ಹೊತ್ತು ವಿಧಿ ಹೇಳುತ್ತಿದ್ದಾನೆ ಸೂ ಮಕ್ಕಳಿರಾ ಆ ಹೊತ್ತು ಮಧ್ಯಾಹ್ನ ಸೂರ್ಯಸಾಕ್ಷಿಯಾಗಿ ಏನೇನೋ ಮಾಡಬೇಕೆಂದುಕೊಂಡಿರಲ್ಲ ಈಗ ನಡೆಸಿ ಅವನ್ನೆಲ್ಲ ನಾವು ಆ ಮಾಡಿದ ಕರ್ಮ ಇಹೊತ್ತು ಹೊತ್ತು ಬೆನ್ನಟ್ಟಿ ಬಂದಿದೆ ಬಾಲ ಸರಸ್ವತಿಗಳು ಈ ವೇಳೆಗೆ ತುಂಬಾ ಮುದುಕರಾಗಿದ್ದರು ದುರ್ಬಲರಾಗಿದ್ದರು ಆ ವಿದ್ವದ್ಗೋಷ್ಠಿಯಲ್ಲಿ ವೆಂಕಟಾಚಾರ್ಯರು ಆ ವೇಳೆಗೆ ತೀರಿಕೊಂಡಿದ್ದರು ಉಳಿದವರ ವಿಷಯ ನನಗೆ ತಿಳಿದು ಬರಲಿಲ್ಲ